ಮೇಷ್ಟರುಗಳಲ್ಲಿ ಒಬ್ಬೊಬ್ಬರು ಕೃಷ್ಣರಾಯರ ಗಂಟು ಮೂಟೆಗಳನ್ನು ಹೊತ್ತು ಅವರ ಮನೆಗೆ ಸೇರಿಸುವರು ಕೃಷ್ಣರಾಯರು ನಗುಮುಖದಿಂದ ಎಲ್ಲರನ್ನೂ ಮಾತನಾಡಿಸಿ ಇರಲಿ ಮಾತನಾಡೋಣ ಸಾವಕಾಶವಾಗಿ ಹೇಳಬೇಕಾದದ್ದಿದೆ ಮಧ್ಯಾಹ್ನ ಸೇರೋಣ ಎನ್ನುವರು ಕಥಾ ಆ ಮಧ್ಯಾಹ್ನ ಮೇಷ್ಟರುಗಳು ಕುತೂಹಲ ತೆಲುಗು ಸ್ಕೂಲಿನ ಹತ್ತಿರ ಬರುವರು ಕೃಷ್ಣರಾಯರು ತಮ್ಮ ಪ್ರಯಾಣದ ಅನುಭವಗಳನ್ನು ಹೇಳುವರು ದಿವಾಕೃಷ್ಣಮೂರ್ತಿಗಳ ಮನೆಯ ವೈಭವವನ್ನು ವರ್ಣಿಸುವರು ಹಾಗೆ ಕೌನ್ಸಿಲರುಗಳ ಕತೆಗಳನ್ನು ಹೇಳುವರು ಅಷ್ಟು ಹೊತ್ತಿಗೆ ಎಲ್ಲರಿಗೂ ಸಾಕಾಗುವುದು ಮಾರನೆಯ ದಿನ ಅದೇ ಪ್ರಸಂಗ ಈ ಹೊತ್ತು ಬಾಬಾ ಸಾಹೇಬರ ಕತೆ ವೀರ್ ಸಾಹೇಬರ ಕತೆ ಕಾಲೇಜಿನ ಕತೆ ಅಲ್ಲಿಗೆ ಮುಗಿಯುವುದು ಮಾರನೆಯ ದಿನ ತಮ್ಮ ಸ್ನೇಹಿತರ ಕತೆಗಳು ಊರಿನ ವಿಚಾರ ಬಂಧು ಬಳಗದ ಕ್ಷೇಮ ಸಮಾಚಾರ ನಾಲ್ಕನೆಯ ದಿನವೂ ಇದೆ ಸ್ಕೂಲು ಮೇಷ್ಟರ ಸಂಬಳವೊಂದನ್ನು ಬಿಟ್ಟು ಮಿಕ್ಕ ಏನೇನೋ ರಹಸ್ಯಗಳು ಹುನ್ನರುಗಳು ತರದುವುದುಗಳು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 ಕೃಷ್ಣರಾಯರು ಮೈಸೂರಿಗೆ ವಾಪಸ್ಸು ಹೋದದ್ದಾಯಿತು ಒಂದು ತಿಂಗಳಾಯಿತು ಎರಡು ತಿಂಗಳಾಯ್ತು ಮೇಷ್ಟರುಗಳ ಪ್ರಮೋಷನ್ನಿನ ಕನಸು ಇದ್ದಂತೆಯೇ ಉಳಿದುಕೊಂಡಿತು ಅದು ವಾಸ್ತವವಾಗುವ ಸೂಚನೆಯ ಸುಳಿವು ತೋರಲಿಲ್ಲ ಅಭೀಷ್ಟ ಸಿದ್ಧಿ ಆದರೆ ಬಾಬಾ ಸಾಹೇಬರು ಸರಕಾರವನ್ನು ಒತ್ತಾಯಪಡಿಸುತ್ತಿದ್ದದ್ದು ನಿಜ ಕಡೆಗೆ ಅದು ಮಂಜೂರಾಯಿತು ಸ್ಕೂಲು ಮೇಷ್ಟರ ಸಂಬಳ ಐದು ಇದ್ದದ್ದು ಏಳು ಆಯಿತು ಈ ಮಹಾಸಂಪತ್ತಿಗೆ ಸುಮಾರು ಇಪ್ಪತ್ತು ವರ್ಷಗಳ ಪ್ರಯತ್ನ